ಹತ್ತೊಂಬತ್ತನೆಯ ತರಂಗ ವಿಶ್ವಾಮಿತ್ರನ ಕೋರಿಕೆಯಂತೆ ಜಮದಗ್ನಿಯು ಬಂದನು ಈತನ ಯೋಚನೆಗಳು ಆತನಿಗೆ ಒಪ್ಪಿತು ಈಗ ಇರುವ ಯಾವ ಯಾಗ ಯಾವುದು ಈ ಸಾಧಿಸದ ಸಾಧಿಸಿ ಸಾಧಿಸಿಕೊಡಲಾರದು ಆದ್ದರಿಂದ ಹೊಸದೊಂದು ಯಾಗವನ್ನು ಕಲ್ಪಿಸಬೇಕು ಹಾಗೆ ಕಲ್ಪನೆ ಮಾಡುವುದು ಏನೂ ಅಂತಹ ಅತಿಶಯವಲ್ಲ ಈಗಿನ ದೇವತೆಗಳು ಅಸುರರು ಈ ಸಹ ಹೀಗೆ ಹೊಸದೊಂದು ಯಾಗವನ್ನು ಕಂಡುಹಿಡಿದು ತಾನೇ ಸೊಡ್ಡುವನ್ನು ಕಟ್ಟಿದ್ದುದು ಕಟ್ಟಿದುದು ಅದನ್ನು ದೇವತೆಗಳು ಎಲ್ಲರಿಗೂ ಸಿಕ್ಕಬಾರದೆಂದು ಮುಚ್ಚಿಟ್ಟುಕೊಂಡಿರುವರು ಅರ್ಥ ಅಥರ್ವನಿಗೆ ಈ ರಹಸ್ಯವು ಗೊತ್ತು ಋಷಿಗಳಿಗೆ ಗೊತ್ತು ಯಮನಿಗೆ ಗೊತ್ತು ಇವರೆಲ್ಲರೂ ತಿಳಿದಿರುವ ರಹಸ್ಯವನ್ನು ನಾವು ಭೇದಿಸುವುದು ಇಲ್ಲದಿದ್ದರೆ ಇವನ ತಂಟೆಯೇ ಬೇಡ ನಾವು ಇನ್ನೊಂದು ಕರ್ಮವನ್ನು ಹಿಡಿಯೋದು ಎಂದನು ಜಮದಗ್ನಿ ವಿಶ್ವಾಮಿತ್ರ ಯೋಗವು ಅನಲಾನಿಲ ಸಂಯೋಗವಾಯಿತು ವಿಶ್ವಾಮಿತ್ರನಿಗೆ ವಾಮದೇವನನ್ನು ಕರೆಯಬೇಕೆಂದು ಇಷ್ಟ ಆದರೆ ಏಕೋ ಮನಸ್ಸು ಸಂಕಲ್ಪದಿಂದ ಮುಂದಕ್ಕೆ ಹೋಗಲಲ್ಲದು ಇಷ್ಟರ ಮೇಲೆ ನಾನು ಯಾವ ಕೆಲಸ ಮಾಡಿದರೂ ಅದನ್ನು ಇದ್ದೇ ಇರುವವನಲ್ಲ ಪ್ರತ್ಯಕ್ಷವಾಗಿ ಇಲ್ಲದಿದ್ದರೇನು ಎಂದುಕೊಂಡು ಮುಂದೆ ನುಗ್ಗಿದನು ದಿನದಿನವೂ ಜಮದಗ್ನಿ ವಿಶ್ವಾಮಿತ್ರರು ಸ್ವರ್ಗವನ್ನು ಕೊಡುವ ಯಜ್ಞ ಯಾವ ಯಾವುವು ಎಂದು ವಿಚಾರ ಮಾಡುವರು ಆದರೆ ಸಶರೀರವಾಗಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಶಾಶ್ವತವಾಗಿ ಇರುವಂತಹ ಫಲವನ್ನು ಕೊಡುವ ಯಾವ ಯಾಗವೂ ಇದ್ದಂತೆ ತೋರದು ಕೃಷನ್ ಕಿಗೇ ಬೇಕಾದು ಶಾಶ್ವತ ಸ್ವರ್ಗ ಮನುಷ್ಯನು ಸ್ವರ್ಗಕ್ಕೆ ಹೋಗಿ ಬರಲು ದೇವತೆಗಳು ಒಪ್ಪಿದರೂ ಅಲ್ಲಿಯೇ ಶಾಶ್ವತವಾಗಿರಲು ಒಪ್ಪುವರೆ ಆಗ ಶಾಶ್ವತವಾಗಿ ಇರಬೇಕಾದರೆ ಏನ್ ಮಾಡಬೇಕು ದೇವತೆ ಆಗಬೇಕು ಮನುಷ್ಯನು ದೇವತೆಯೇ ಆದರೆ ಆಗ ಶಾಶ್ವತ ಸ್ವರ್ಗವಾಸವು ಲಭಿಸುವುದು ಕೊನೆಗೆ ವಿಶ್ವಾಮಿತ್ರನು ಜಮದಗ್ನಿಯನ್ನು ಕುರಿತು ನಾವೇಕೆ ಇಷ್ಟು ಚಿಂತಿಸಬೇಕು ಅಥರ್ವ ಮಹರ್ಷಿಯನ್ನು ಕರೆದು ಪ್ರಾರ್ಥಿಸೋಣ ಆತನು ಅಂತಹದೊಂದು ಯಾಗವನ್ನು ಕಲ್ಪಿಸಿಕೊಡುವನು ಎಂದನು ಜಮದಗ್ನಿಯು ಆಗಲಿ ಇಬ್ಬರು ಧ್ಯಾನಕ್ಕೆ ಕುಡಿದರು ಇಂದ್ರಿಯಗಳ ಬಹಿರ್ವೃತ್ತಿಯನ್ನು ನಿರೋಧಿಸಿ ಪ್ರಾಣಬಲವನ್ನು ವೃದ್ಧಿಪಡಿಸಿಕೊಂಡು ಇಬ್ಬರೂ ಏಕಕಾಲದಲ್ಲಿ ಸಂಯಮ ಮಾಡಿದರು ಅಥರ್ವ ಮಹರ್ಷಿಯು ದೃಗ್ಗೋಚರನಾದನು ಗೋಚರ ಪ್ರವಾಹಕರ್ತನು ಮಂತ್ರದ್ರಷ್ಟವೂ ಆದ ಮಹರ್ಷಿಗೆ ಸಲ್ಲಬೇಕಾದ ಉಪಚಾರಗಳನ್ನೆಲ್ಲ ಕ್ರಮವಾಗಿ ಸಲ್ಲಿಸಿ ಆತನ ಅಪ್ಪಣೆ ಪಡೆದು ಸಂಪೂರ್ಣ ವಿನಯದಿಂದ ಪ್ರಾರ್ಥಿಸಿಕೊಂಡರು ಋಷೀಂದ್ರಶರೀ ಸಶರೀರನಾಗಿ ಶಾಶ್ವತ ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಸಾಧಕವಾಗಿ ಯಾಗವನ್ನು ಕರುಣಿಸಬೇಕು ಅಥರ್ವನು ಹೇಳಿದನು ನೀವು ಕೇಳುವಂತಹ ಯಾವವೂ ಇಲ್ಲ ಈಗ ತ್ರಿಶಂಕುವಿನ ಅಪೇಕ್ಷೆಯು ನೀವು ಯೋಚಿಸಿರುವಂತೆಯೇ ದೇವತೆ ಆಗಬೇಕೆಂದು ದೇವತೆ ಆಗಬೇಕೆಂದು ಮನುಷ್ಯ ದೇಹವು ಸುಖ ದುಃಖಗಳನ್ನು ದ್ವಂದವಾಗಿ ಅನುಭವಿಸುವುದಲ್ಲದೆ ಕೇವಲ ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸಲಾಗದು ಕೇವಲ ಸುಖಕ್ಕೆ ಒಗ್ಗದ ದೇಹದಿಂದ ಸ್ವರ್ಗಕ್ಕೆ ಹೋದರೆ ತಾನೇ ಅಲ್ಲಿ ಮಾಡುವುದೇನೋ ಜರಾಮರಣಗಳೇ ಸ್ವಭಾವವುಳ್ಳ ಮನುಷ್ಯನ ದೇಹವು ಸ್ವರ್ಗ ಭೂಮಿಯಲ್ಲಿದ್ದರೆ ಇನ್ನೂ ಕಾಲ ದೃಢವಾಗಿರಬಹುದು ಆದರೆ ಕಲ್ಪಾಂತರ ಸ್ಥಾಯಿಯಾಗಬೇಕಾದರೆ ಸಾಧ್ಯವಿಲ್ಲ ಆದ್ದರಿಂದ ನೀವಿಬ್ಬರೂ ಸೇರಿ ಮನುಷ್ಯ ದೇಹವನ್ನು ದಿವ್ಯ ದೇಹವನ್ನು ಮಾಡುವುದಕ್ಕೆ ಪ್ರಯತ್ನಿಸಿ ನೀವು ಗೆದ್ದರೆ ನಿಮ್ಮ ಇಷ್ಟಾರ್ಥವು ಲಭಿಸುವುದು ಜಬದ ನೀವು ಕೇಳಿದನು ದೇವ್ವಾ ನೀನೇ ದಯ ಮಾಡಿ ನಮಗೊಂದು ಯಾಗವನ್ನು ಮಾಡಿಕೊಡು ಅಥರ್ವನು ಹೇಳಿದನು ಅದಾಗುವುದಿಲ್ಲ ಅಂತಹ ಯಾಗವನ್ನು ಮಾಡುವುದು ಅಸಾಧ್ಯವಲ್ಲ ರುದ್ರ ಯಮ ವರುಣ ಪಾಶಗಳಿಂದ ದೇಹವನ್ನು ಬಿಡಿಸಿ ಜಲಾಮರಣಧರ್ಮವನ್ನು ತಪ್ಪಿಸಿದರೆ ಮನುಷ್ಯ ದೇಹವು ದಿವ್ಯ ದೇಹವಾಗುವುದು ಇಂತಹ ವಿಶೇಷ ಸುದ್ದಿಗಳು ಸಿದ್ಧಿಗಳು ಏನಿದ್ದರೂ ವೈಯಕ್ತಿಕವಾಗಿ ವೈಯಕ್ತಿಕವಾಗಿರಬೇಕೇ ಹೊರತು ಸಾಮೂಹಿಕ ಸಾಮೂಹಿಕವಾಗಿರಬಾರದು ಇದಕ್ಕಾಗಿ ಒಂದು ಯಾಗವನ್ನು ಕಲ್ಪಿಸಿದರೆ ದೇವದತ್ತ ಸಿಂಹದತ್ತರೆಲ್ಲರೂ ಸ್ವರ್ಗಕ್ಕೆ ನುಗ್ಗಿಬಿಡುವರು ಆಗ ಸ್ವರ್ಗ ಮತ್ತ ಮತ್ತರ್ ಪಾತಾಳಗಳೆಂಬ ವ್ಯವಸ್ಥೆಯು ಕಿರುವುದು ನಾವು ಋಷಿಗಳು ಪ್ರಕೃತಿ ವಿಕೃತಿ ಧರ್ಮವನ್ನು ತಿಳಿಯಬೇಕು ಆದಷ್ಟು ಮಟ್ಟಿಗೆ ಪ್ರಕೃತಿ ಧರ್ಮ ನಿಷ್ಠೆಯಲ್ಲಿರಬೇಕು ಹಾಗಾದರೆ ಈ ತ್ರಿಶಂಕ್ರಿಶಂಕುವಿನ ಯಾಗವೂ ನಡೆಯುವುದಿಲ್ಲವೇನು ನಡೆಯಲೇಬೇಕು ಕಲೋಚಿತವಲ್ಲದೆ ಅಸಹಜವಾಗಿ ತೋರುವ ಆಸೆ ಅಲೋಕಿತವು ಅದು ಮುಂದೆ ಆಗಬೇಕಾಗಿರುವ ಯಾವುದೋ ಮಹತ್ಕಾರ್ಯವನ್ನು ಕುರಿತ ಈಶ್ವರೇಚ್ಛೆಯ ಪ್ರತಿಬಿಂಬವು ಇದನ್ನು ಅರಿತು ನಡೆಯಬೇಕು ಈ ಯಾಗವು ಅಷ್ಟು ಸುಲಭವಲ್ಲ ನೀವು ಸೋಮಪಾನ ಮಾಡಿದಾಗ ಯಾವ ಧರ್ಮವು ನಿಮ್ಮ ಸ್ಥೂಲ ಸೂಕ್ಷ್ಮ ದೇಹದ ದೇಹಗಳಲ್ಲಿರುವುದೋ ಅದೇ ಕಾರಣಕ್ಕೂ ವ್ಯಾಪಿಸುವವರೆಗೂ ದೇವತೆ ಆಗುವಂತಿಲ್ಲ ಆವಾಗಲೂ ಮನುಷ್ಯರ ಆನಂದ ಆನಂದಾನುಭವ ಶಕ್ತಿಯು ಎಷ್ಟು ಬೆಳೆಯಬೇಕು ಮನುಷ್ಯನ ಆನಂದದಿಂದ ನೂರರಷ್ಟು ಅಂದರೆ ಮನುಷ್ಯ ಗಂಧರ್ವರ ಆನಂದ ಅದರಲ್ಲೂ ನೂರರಷ್ಟು ಅಂದರೆ ದೇವ ಗಂಧರ್ವರ ಆನಂದ ಅದರಲ್ಲೂ ನೂರರಷ್ಟು ಅಂದರೆ ದೇವಾನಂದ ಅಷ್ಟಾದರೂ ಬಂದರಲ್ಲವೇ ಶಾಶ್ವತ ಸ್ವರ್ಗ ಸ್ಥಿತಿ ಅದಷ್ಟು ಮಾತ್ರ ಪಡೆದು ಸ್ವರ್ಗದಲ್ಲಿ ಯಶ್ಚಿತನಾಗಿ ಮಾಡುವುದಕ್ಕಿಂತ ಚಕ್ರವರ್ತಿಯಾಗಿ ಇಲ್ಲಿಯೇ ಇರುವುದು ಉತ್ತಮ ಅದರಿಂದ ಅವನಿಗೆ ಒಂದು ಕರ್ಮಜ ದೇವತೆ ಆನಂದವಾದರೂ ಬೇರವೇ ಆಗಾಗಲೂ ಇಂದಿನ ಅಪ್ಪಣೆ ಆಗಬೇಕು ಇಂದನೆ ಅಪ್ಪಣೆಯಿಲ್ಲದೆ ಕಾರಣದೇಹದ ಬಲವು ಆನಂದಾನುಭವ ಆನಂದಾನುಭವ ಶಕ್ತಿಯು ಬೆಳೆಯುವುದಿಲ್ಲ ಈ ಯಾಗಕ್ಕೆ ವಸಿಷ್ಠರು ಬರುವುದಿಲ್ಲ ವಸಿಷ್ಠರು ಬರದೆ ಇಂದನು ಬರುವುದಿಲ್ಲ ಇಂದನಿಲ್ಲದೆ ಯಾಗವು ನಡೆಯಬೇಕು ಎಂದರೆ ಯಾಗವು ಸಹಜವಾಗಿ ನಡೆಯದೆ ಸಾಹಸದಿಂದ ಆಗಬೇಕು ಎಂದಾಯಿತು ಎಂದಂತಾಯಿತು ಅದರಲ್ಲಿ ಏನೂ ಸಂದೇಹವಿಲ್ಲ ನೀವಿಬ್ಬರೂ ಅಸಹಜವಾಗಿ ಹುಟ್ಟಿದವರು ಶಿಶಂಕುವಿನ ಆಸೆ ಅಸಹಜವಾದುದು ಅದಕ್ಕಾಗಿ ನೀವು ಮಾಡುವ ಕಾರ್ಯ ಅಸಹಜವಾದು ಈ ಸಾಹಸಗಳಿಂದ ಅನಾಹುತಗಳು ನಡೆಯುವು ಆದರೆ ಈ ಅನಾಹುತಗಳೇನು ಎಂಬುದನ್ನು ಮಾತ್ರ ನೋಡಬೇಡಿ ಆ ಅನಾಹುತಗಳನ್ನು ಕಂಡರೂ ಕಾಣದಂತಿದ್ದು ಇಂದಿನ ಕಾಲದಲ್ಲಿ ಪ್ರವೃತ್ತರಾಗುವುದು ನಿಮಗೆ ಸಾಧ್ಯವಿಲ್ಲ ನಿಮ್ಮಲ್ಲಿ ಒಬ್ಬನು ರುದ್ರವಿದ್ಯವನ್ನು ಬಲ್ಲವನು ಇನ್ನೊಬ್ಬನು ವರ್ಣವಿದ್ಯವನ್ನು ಬಲ್ಲವನು ನೀವಿಬ್ಬರೂ ಮೊದಲು ಅಶ್ವಿನಿಯರನ್ನು ಒಲಿಸಿಕೊಳ್ಳಿ ಅವರು ಅಗ್ನಿವಾಯುಗಳ ರಹಸ್ಯವನ್ನು ತಿಳಿಸುವರು ಮುಂದೆ ಏನು ಮಾಡಬೇಕು ಎಂಬುದನ್ನು ನೀವೇ ಗೊತ್ತು ಮಾಡಿಕೊಳ್ಳಿ ಆದರೆ ಎಚ್ಚರಿಕೆ ನಿಮ್ಮ ಬುದ್ದಿಶಕ್ತಿ ಎಲ್ಲವನ್ನು ಪ್ರಯೋಗಿಸಿ ಅನಂತರವೇ ನೀವು ಸಂಯಮಕ್ಕೆ ಬರಬೇಕು ನೀವು ಮಾತೆತ್ತಿದರೆ ಸಂಯ ಮಾಡಿದರೆ ಅಂತಃಪುರುಷನು ಸರಿಯಾಗಿ ವಾಣಿಯನ್ನು ಕೊಡುವುದಿಲ್ಲ ಅಥರ್ವನು ಹೊರಟನು ಜಮದಗ್ನಿ ವಿಶ್ವಾಮಿತರು ಮತ್ತೆ ಪ್ರಾರ್ಥಿಸಿ ಆತನನ್ನು ಇನ್ನೊಂದು ಗಳಿಗೆ ನಿಲ್ಲಬೇಕೆಂದು ಕೋರಿದರು ವಿಶ್ವಾಮಿತ್ರನು ಕೇಳಿದನು ಮಹರ್ಷಿ ವರ್ಯ ಈ ಯಾಗಕ್ಕೆ ಬ್ರಹ್ಮನಾಗುವ ಯೋಗ ಯೋಗ್ಯತೆಯು ಯಾರಿಗುಂಟೋ ತಿಳಿಯುದು ಅನಾಹುತಗಳು ಯಾವುದೆಂದು ಅಪ್ಪಣೆಯಾಯಿತು ಆ ಅನಾಹುತದಿಂದ ಯಜ್ಞವು ಕೆಳದಂತೆ ಕಾಪಾಡಬಲ್ಲ ಬ್ರಹ್ಮನು ಯಾರು ಎಂಬುದನ್ನು ಅನುಗ್ರಹಿಸಬೇಕು ಅಥರ್ವನು ನಕ್ಕನು ಪೋಷಕ ಕೆಲಸ ಮಾಡಿದೆ ಚಂಡಾಲನು ಯಜ್ಞ ದೀಕ್ಷಿತ ಕ್ಷತ್ರಿಯನು ಅಧ್ವರ್ಯೋ ಉದ್ದೇಶ ಸಶರೀರವಾಗಿ ಶಾಶ್ವತ ಸ್ವರ್ಗವಾಸ ಇದಕ್ಕೆ ಯಾವ ಮಹರ್ಷಿಗಳು ಬರುವರು ಇದೇನಿದ್ದರೂ ಭರತರು ಭಾರ್ಗವರು ನಿರ್ವಹಿಸಬೇಕಾದ ಕಾರ್ಯ ನಿನ್ನ ಮೇಲಿನ ವಿಶ್ವಾಸದಿಂದ ಕೆಲವರು ಜಮದಗ್ನಿಯ ಭಯದಿಂದ ಕೆಲವರು ಬರಬಹುದು ಬರದಿದ್ದವರನ್ನು ಕರದು ಬಾಬಾ ಅಭಾಸ ಮಾಡಬೇಡ ಜಮದಗ್ನಿಯು ಬ್ರಹ್ಮನಾಗಲಿ ಆತನು ಶಾಂತ ಘೋರ ಕರ್ಮಗಳನ್ನೆಲ್ಲ ಸಾಂಗವಾಗಿಬಲ್ಲವನ್ನನು ಒಂದು ವೇಳೆ ಅವಶ್ಯವಾದರೆ ಜಮದಗ್ನಿ ನನ್ನನ್ನು ಸ್ಮರಿಸಿ ಬೇಕಾದ ಪ್ರಯೋಗ ಮಾಡುವ ಸಿದ್ಧಿಸುವುದು ಆದರೆ ಎಚ್ಚರಿಕೆ ಈ ಯಾಗವು ಮುಗಿಯುವವರೆಗೂ ನಿನಗೆ ಕೋಪವು ಬರಬಾರದು ನೀವು ಭಾರ್ಗವರು ನಿಮಗೆ ಮೂಗಿನ ಮೇಲೆ ಕೋಪ ನೀವು ಕೋಪ ಮಾಡಿಕೊಂಡಿಯೋ ಯಾಗವು ಕೆಟ್ಟಿತು ಎಚ್ಚರಿಕೆ ಅಥರ್ವ ಮಹರ್ಷಿಯು ಬೀಳ್ಕೊಂಡನು ಜಮದಗ್ನಿ ವಿಶ್ವಾಮಿತ್ರು ಆತನಿಗೆ ಪುನಃ ಪೂಜೆಯನ್ನು ಸಮರ್ಪಣೆ ಮಾಡಿ ಬೀಳ್ಕೊಟ್ಟು ತಮ್ಮ ಮುಂದಿನ ಕಾರ್ಯದಲ್ಲಿ ಪ್ರವೃತ್ತರಾದರು